श्रीगुरुभ्यो नम हरि ओ श्रीगणेशा नम डमूर्तिशास्त्री दबे पुनचवासमिंदा प्रोक्तवादंत ಶಿವ ಶಿವಮಹಾಪುರಾಣ ಅದರಲ್ಲಿ ಮೊದಲು ವಿದ್ಯೇಶ್ವರ ಸಂಹಿತೆಯನ್ನು ನೋಡಿದ್ದೇವೆ ಎರಡನೇದಾಗಿ ರುದ್ರ ಸಂಹಿತೆ ರುದ್ರ ಸಂಹಿತೆಯಲ್ಲಿ ಮೊದಲನೇ ಖಂಡವಾದಂತಹ ಸೃಷ್ಟಿ ಖಂಡ ಅದನ್ನು ನಾವು ನೋಡಿದ್ದೇವೆ ಈಗ ಎರಡನೇದಾದಂತಹ ಸತೀ ಖಂಡ ಇದರಲ್ಲಿ ಮುಖ್ಯವಾಗಿ ಅಂದರೆ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂತಹ ಪರಮೇಶ್ವರ ಲೋಕ ಕಲ್ಯಾಣಕ್ಕಾಗಿ ದಕ್ಷ ಬ್ರಹ್ಮನ ಪುತ್ರಿಯಾಗಿ ಜನಿಸಿರ್ತಕ್ಕಂತಹ ಜಗನ್ಮಾತೆಯಾದ ಸತೀ ದೇವಿಯನ್ನು ಪಾಣಿಗ್ರಹಣ ಮಾಡಿದಂಥ ವಿಷಯ ವಿವಾಹ ಮಾಡಿಕೊಂಡಂಥ ವಿಷಯ ಆಮೇಲೆ ದಕ್ಷನ ಮಾಡಿದಂತಹ ತಿರಸ್ಕಾರದಿಂದ ಕೋಪಗೊಂಡಂತಹ ಸತಿಯ ಶರೀರ ತ್ಯಾಗ ಆಮೇಲೆ ದಕ್ಷಯಜ್ಞ ವಿಧ್ವಂಸ ಇದೆಲ್ಲ ಕೂಡ ಹೃದಯಂಗವಾಗಿ ಇದು ಹೇಳಲ್ಪಟ್ಟಿದೆ ಈ ಸತೀಖಂಡದಲ್ಲಿ ರುದ್ರ ಸಮಿತಿಯಲ್ಲಿ ಎರಡನೇ ಖಂಡ ಇದು ಸೃಷ್ಟಿಖಂಡದ ಬಳಿಕ ಸತೀಖಂಡ ಅಂತೇಳಿ ಅಂದರೆ ಪರಮೇಶ್ವರ ಭಕ್ತರ ಅನುಗ್ರಹಕ್ಕಾಗಿ ಪ್ರದರ್ಶಿಸತಕ್ಕಂಥ ಲೀಲೆಗಳು ಇದೆಲ್ಲ ಅಂದರೆ ಪರಿಪೂರ್ಣ ಪೂರ್ಣ ಕಾಮನೂ ಸ್ವಚ್ಛದಾನ ಸ್ವರೂಪನೂ ಆಗಿರತಕ್ಕಂಥ ಪರಮೇಶ್ವರಿನಿಗೆ ಲೋಕವ್ಯವಹಾರದ ಒಂದು ಕೃತ್ಯಗಳಿಂದ ಯಾವುದೇ ಪ್ರಯೋಜನ ಅದ ಅಗತ್ಯ ಇಲ್ಲ ಅವನಿಗೆ ಅಂದರೆ ನಾಮ ರೂಪ ಭೇದಗಳೇ ಇಲ್ಲದೇ ಅವ್ಯಕ್ತ ಸ್ವರೂಪನೂ ನಿರ್ಗುಣ ಸ್ವರೂಪನೂ ಪರಮೇಶ್ವರನ ಅಥವಾ ಪರಮಾತ್ಮನನ್ನು ಚಿಂತಿಸಲಿಕ್ಕೆ ಆರಾಧಿಸಲಿಕ್ಕೆ ಧ್ಯಾನಿಸಲಿಕ್ಕೆ ಯೋಗಿಗಳಿಗೆ ತಪಸ್ವಿಗಳಿಗೂ ಕೂಡ ಕಷ್ಟ ಸಾಧ್ಯ ಇರುವಾಗ ಸಾಮಾನ್ಯ ಜನರ ಪಾಡೆಯನ್ನು ಪರಮಾತ್ಮ ಸ್ವರೂಪವನ್ನು ಹೇಗೆ ತಿಳಿದು ಭ ಭಜಿಸ್ತಾರೆ ಹಾಗಾಗಿ ಆ ಸಾಮಾನ್ಯ ಜನರ ಒಂದು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗತಕ್ಕಂತಹ ಲೋಕವ್ಯವಹಾರಾದಿ ವಿಷಯಗಳನ್ನು ಸಾಮಾನ್ಯ ಜನರು ಗ್ರಹಿಸ್ತಾರೆ ಲೋಕವ್ಯವಹಾರವನ್ನು ಹಾಗಾಗಿಯೇ ಇಂತಹ ಭಕ್ತರ ಸಾಮಾನ್ಯರ ಅನುಗ್ರಹಕ್ಕಾಗಿ ಪರಮೇಶ್ವರ ಸಗುಣವಾದ ರೂಪದಿಂದ ಅವತರಿಸಿ ವಿವಿಧ ಲೀಲೆಗಳನ್ನು ಪ್ರದರ್ಶಿಸ್ತಾನೆ ಹೊರತು ಅವನ ಪ್ರಯೋಜನಕ್ಕಾಗಿ ಅಲ್ಲ ಅಂದರೆ ಸಗುಣ ಉಪಾಸನೆ ಇಲ್ಲದೆ ನಿರ್ಗುಣೋಪಾಸನೆ ಸಾಧ್ಯ ಇಲ್ಲ ಮೊದಲಿಗೆ ಸಗುಣ ಉಪಾಸನೆ ಅದಾದ ನಂತರ ನಿರ್ಗುಣೋಪಾಸನೆಯ ಹಂತಕ್ಕೆ ಏರುಬೋದು ಮನುಷ್ಯ ಅಂಥೇಳಿ ಆ ಸಾಮರ್ಥ್ಯವನ್ನು ಪಡೀತಾನೆ ನಿರ್ಗುಣ ನಿರಾಕಾರದ ಉಪಾಸನೆಯ ಸಾಮರ್ಥ್ಯ ಈ ಕಾರಣಕ್ಕಾಗಿ ಅವ್ಯಕ್ತರೂಪನಾಗಿರ್ತಕ್ಕಂಥ ಪರಮಾತ್ಮ ಆಗಾಗ ವ್ಯಕ್ತರೂಪವನ್ನು ಕೈಗೊಂಡು ಲೋಕವ್ಯವಹಾರದ ಹಾಗೆ ಲೀಲೆಗಳನ್ನು ಅದ್ಭುತ ಲೀಲೆಗಳನ್ನು ಆಚರಿಸಿ ತೋರಿಸ್ತಾನೆ ಇಂತಹ ಪರಮಾತ್ಮನ ದಿವ್ಯ ಚರಿತ್ರೆಗಳನ್ನು ತಿಳಿದು ಮನನ ಮಾಡೋದರಿಂದ ಜನಸಾಮಾನ್ಯರಲ್ಲಿ ಪರಮೇಶ್ವರನಲ್ಲಿ ಭಕ್ತಿ ಹುಟ್ಟಿ ಅದು ಹೆಚ್ಚಾಗಿ ಆ ಭಕ್ತಿಯಿಂದ ಜ್ಞಾನ ವೈರಾಗ್ಯಗಳು ಜನರಲ್ಲಿ ಉಂಟಾಗ್ತದೆ ಇದನ್ನು ಓದಿದವರಲ್ಲಿ ತಿಳ್ಕೊಂಡವರಲ್ಲಿ ಕೊನೆಗೆ ಮುಕ್ತಿ ಕೂಡ ಲಭಿಸ್ತದೆ ಈಗ ಈ ಸತೀ ಖಂಡದಲ್ಲಿ ಹೇಳಿರ್ತಕ್ಕಂಥ ಶರೀರ ತ್ಯಾಗ ಮೊದಲಾದ ಹಲವಾರು ವಿಷಯಗಳು ಕೆಲವು ಕೆಲವಾರು ಭೇದಗಳೊಡನೆ ಇತರ ಪುರಾಣಗಳಲ್ಲಿ ಕೂಡ ಇವೆ ವರ್ಣಿತವಾಗಿವೆ ಒಂದೇ ವಿಷಯ ಅದು ಹೇಗೆ ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿ ಬಂತು ಅಂಥೇಳಿ ಕೆಲವರು ಅದು ಪ್ರಕ್ಷಿಪ್ತ ವಿಕಿಪ್ತ ಅಂಥೇಳಿ ಕೂಡ ಸಂಕ್ಷಿಪ್ತ ಬೇರೆ ಬೇರೆ ರೀತಿಯಾಗಿ ಅದನ್ನು ಆರೋಪಿಸ್ಬೋದು ಅಥವಾ ಅಪವಾದ ಹೇಳ್ಬೋದು ಅದಕ್ಕೆ ಆದರೆ ಅಪನ ಅಪನಂಬಿಕೆ ಹುಟ್ಟಿಸ್ಬೋದು ಅದು ಯಾರೋ ಅಥವಾ ಮೊದಲಿರಲಿಲ್ಲ ಅದು ಮೂಲ ವ್ಯಾಸರು ಬರ್ದಲ್ಲ ಹ್ಞೂ ಹೀಗೆಲ್ಲ ಹೇಳ್ಬೋದು ಆದರೆ ಅದು ಯಾಕೆ ಹಾಗೆ ಅಂತ ಹೇಳಿದರೆ ಆಯಾ ಪುರಾಣದಲ್ಲಿ ಹೇಳಿದೆ ಅಂದರೆ ಪ್ರತಿ ಕಲ್ಪದಲ್ಲಿ ಕೂಡ ಮುಖ್ಯವಾದ ಅವತಾರಗಳು ನಡೆಯದೇ ನಡೆಯುತ್ತವೆ ಎಲ್ಲ ಮುಖ್ಯವಾದಂಥ ಅವತಾರಗಳು ಅಂದರೆ ಈಗ ಮಹಾವಿಷ್ಣುವಿನ ದಶಾವತಾರಗಳು ಇದ್ದ ಹಾಗೆ ದಶಾವತಾರಗಳು ಕೂಡ ಹಾಗೆ ನಡೆಯುತ್ತವೆ ಹಾಗೆ ಪ್ರಮುಖವಾದಂಥ ಎಲ್ಲ ಅವತಾರಗಳು ನಾವು ಸಾಮಾನ್ಯವಾಗಿ ಯಾವ ದೇವರು ಯಾವ ಅವತಾರಗಳನ್ನು ಕಾಣಿಸ್ ಕಾಣ್ತೇವೆ ಕಥೆಗಳಲ್ಲಿ ಅವೆಲ್ಲ ನಡೆಯುತ್ತೇವೆ ಮುಖ್ಯವಾಗಿ ಆದರೆ ಒಂದೊಂದು ಕಲ್ಪದಲ್ಲಿ ನಡೆದ ಹಾಗೆ ಇನ್ನೊಂದು ಕಲ್ಪದಲ್ಲಿ ನಡೆಯುವುದಿಲ್ಲ ಅಥವಾ ಒಂದು ಯುಗದಲ್ಲಿ ನಡೆದ ಹಾಗೆ ಇನ್ನೊಂದು ಯುಗದಲ್ಲಿ ಒಂದು ಮನವಂತ್ರದಲ್ಲಿ ನಡೆದ ಹಾಗೆ ಇನ್ನೊಂದು ಮನ್ವಂತರದಲ್ಲಿ ಅದೇ ರೀತಿ ನಡೆಯುವುದಿಲ್ಲ ಸ್ವಲ್ಪ ಮಟ್ಟಿಗೆ ಆದರೆ ಭೇದ ಇದ್ದೇ ಇರ್ತದೆ ಅಲ್ಲಿ ಆಗ ಆಗ ಏನಾಗ್ತದೆ ಅಲ್ಲಿ ಕಥೆ ಕೂಡ ವ್ಯತ್ಯಾಸ ಆಗ್ತದೆ ಹಾಗಾಗಿ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅವತಾರಗಳ ಕಥೆ ಸ್ವಲ್ಪ ಮಟ್ಟಿನ ಭೇದದಿಂದ ಕೂಡಿರ್ತದೆ ಈ ವಿಚಾರ ಆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಹಾಗಾಗಿ ನಾವು ಇದರಲ್ಲಿ ಇದನ್ನು ನೋಡಿ ನಾವು ಪುರಾಣಗಳಲ್ಲಿ ಅಶ್ರದ್ಧೆಯನ್ನು ಹೊಂದಬಾರದು ಅವಿಶ್ವಾಸವನ್ನು ಹೊಂದಬಾರ್ದು ಮಹಯಾ ಜಾಲಕ್ಕೆ ಸಿಲುಕಬಾರದು ಭಗವಂತನ ಶ್ರದ್ಧೆಯನ್ನು ಕಳ್ಕೊಳ್ಬಾರ್ದು ಪುರಾಣಗಳಲ್ಲಿನ ಶ್ರದ್ಧೆಯನ್ನು ಆಸ್ತಿಕತನವನ್ನು ನಾವು ಕಳ್ಕೊಳ್ಬಾರ್ದು ಯಾಕಂದರೆ ಅದು ಕಲ್ಪಭೇದ ಮನ್ವಂತರ ಭೇದ ಯುಗ ಭೇದಗಳಿಂದ ಅವತಾರಗಳ ಕಥೆಗೂ ಕೂಡ ವ್ಯತ್ಯಾಸ ಆಗ್ತದೆ ಅಂದರೆ ಈಗ ನೋಡಿ ನಾವು ಈ ಜನ್ಮದಲ್ಲಿ ನಮ್ಮ ಕಥೆ ಈ ರೀತಿ ಇದ್ದರೆ ಇನ್ನೊಂದು ಜನ್ಮದಲ್ಲಿ ಇದೇ ರೀತಿ ಇರಲಿಕ್ಕೆ ಸಾಧ್ಯವಾ ಅದೇ ರೀತಿ ಅಲ್ವ ನಾವು ಜನ್ಮ ಹುಟ್ಟಿ ಬರುವಂಥದ್ದು ಪರಮಾತ್ಮ ಅವತಾರ ಎತ್ತಿ ಅಲ್ಲಿ ಪರಮಾತ್ಮನ ಸ್ವರೂಪ ಮೂಲ ಒಂದೇ ಇದ್ದರೂ ಕೂಡ ಸುತ್ತಮುತ್ತಲಿನ ಇತರರು ವ್ಯಕ್ತಿ ಪಾತ್ರಗಳು ಪರಮಾತ್ಮನೊಂದಿಗೆ ವ್ಯವಹಾರ ಮಾಡತಕ್ಕಂಥವ್ರು ಬದಲಾಗ್ತಾರೆ ಯುಗ ಯುಗಗಳಲ್ಲಿ ಮನ್ವಂತರಗಳಲ್ಲಿ ಕಲ್ಪಗಳಲ್ಲಿ ಆ ವ್ಯವಹಾರ ಮಾಡತಕ್ಕಂಥ ಆತ್ಮಗಳು ಪರಮಾತ್ಮನೊಂದಿಗೆ ಆತ್ಮಗಳ ಪಾತ್ರತೆ ಅಂದರೆ ಈಗ ಭಗವಂತನೊಂದಿಗೆ ಸಾಮೀಪ್ಯವನ್ನು ಪಡಿಬೇಕಿದ್ರೂ ಕೂಡ ಅದೊಂದು ಪುಣ್ಯ ಪ್ರಾಪ್ತವಾದಂತಹದ್ದು ಹಾಗಾಗಿ ಆ ಪುಣ್ಯ ಅದು ಪ್ರತಿ ಸಲ ಒಬ್ರಿಗೆ ಬರೋದಿಲ್ಲ ಆ ಅವಕಾಶ ಯಾರು ಪುಣ್ಯ ಮಾಡಿರ್ತ ಅಂಥವ್ರ ಅವಕಾಶ ಸಿಗ್ತದೆ ಹೇಗೆ ಇಂದ್ರಾದಿ ಪಟ್ಟ ಇಂದ್ರಾದಿ ಪದವಿಗಳು ಹೇಗೆ ವ್ಯತ್ಯಾಸ ಆಗ್ತದೋ ಮನ್ನೊಂಥರ ಮನೊಂಥರ ಕಳೆದ ಹಾಗೆ ಅದೇ ರೀತಿಯಲ್ಲಿ ಭಗವಂತನ ಅವತಾರ ಆದಾಗ ಅವನೊಂದಿಗೆ ವ್ಯವಹರಿಸತಕ್ಕಂತಹ ಅವನ ತಂದೆ ತಾಯಿರ್ಬೋದು ಅಥವಾ ಅವನ ಮಿತ್ರ ಇರ್ಬೋದು ಸಂಬಂಧಿಗಳಿರ್ಬೋದು ಅಥವಾ ಅವನ ಶತ್ರುಗಳಿರ್ಬೋದು ಇವರೆಲ್ಲರೂ ಕೂಡ ವ್ಯತ್ಯಾಸ ಆಗ್ತಾರೆ ಅಂದರೆ ಅಲ್ಲಿ ಪಾತ್ರಗಳ ಹೆಸರು ಅದೇ ಇರ್ಬೋದು ಆದರೆ ಅದರೊಳಗೆ ಪ್ರವರ್ತಿಸ್ತಾ ಅದು ಹೆಸರು ಅದರೊಳಗೆ ಪ್ರವರ್ತಿಸ್ತಾ ಇರ್ತಕ್ಕಂಥ ಜೀವಾತ್ಮ ಯಾರಿದ್ದಾನೆ ಅವನು ವ್ಯತ್ಯಾಸ ಆಗ್ತಾನೆ ಜೀವಾತ್ಮಗಳು ವ್ಯತ್ಯಾಸ ಆಗ್ತವೆ ಆ ಅವರವರ ಪುಣ್ಯ ಪಾಪ ಕರ್ಮಗಳಿಂದ ಯಾವುದು ಆಯಾ ಒಂದು ಶರೀರವನ್ನು ಧರಿಸ್ತಾರೆ ಹಾಗಾಗಿ ಅಲ್ಲಿ ಕಥೆಗಳು ವ್ಯತ್ಯಾಸ ಆಗ್ತವೆ ಒಂದೊಂದು ಯುಗ ಕಲ್ಪ ಮಣ್ಣು ಅಂತರಗಳಲ್ಲಿ ಹಾಗಾಗಿ ಅದರ ಬಗ್ಗೆ ಅಪನಂಬಿಕೆಯನ್ನು ಹೊಂದಿದೆ ಪುರಾಣಗಳಲ್ಲಿ ಶ್ರದ್ಧೆಯನ್ನಿಟ್ಟು ಆಸ್ತಿಗೆ ಜನರು ಜ್ಞಾನ ವೈರಾಗ್ಯ ಭಕ್ತಿ ಇತ್ಯಾದಿಗಳನ್ನು ಬೆಳೆಸಿಕೊಂಡು ಮೋಕ್ಷವನ್ನು ಪಡೀಬೇಕು ಅಂಥೇಳಿ ಎನ್ನತಕ್ಕಂಥದ್ದು ಇದರ ಅರ್ಥ ಈಗ ನಾವು ಮೊದಲನೇ ಅಧ್ಯಾಯ ಈ ಸತಿ ಖಂಡದಲ್ಲಿ ಇದರಲ್ಲಿ ಮುಖ್ಯವಾಗಿ ಇಲ್ಲಿ ಶರೀರ ತ್ಯಾಗ ಮಾಡುವಂಥದ್ದು ಬರ್ತದೆ ಸತಿ ಅಂದರೆ ರುದ್ರನಿಗೆ ಆವಿರ್ಭಾಗ ಕೊಡದೇ ಇರತಕ್ಕಂಥ ದಕ್ಷಯಜ್ಞದಲ್ಲಿ ಯಜ್ಞ ವಿಧ್ವಂಸ ಪ್ರಕರಣ ಬರ್ತದೆ ಜ್ವಾಲಾ ಮುಖ್ಯವಾದರಾದ ಉತ್ಪತ್ತಿ ಬರ್ತದೆ ಮೊತ್ತ ಮೊದಲನಿಗೆ ಇದರಲ್ಲಿ ಬ್ರಹ್ಮ ತನ್ನ ಮಗಳಾದಂಥ ಸಂಧ್ಯೆಯಲ್ಲಿ ಮೋಹಗೊಂಡು ಕಾಮಾಸಕ್ತನಾಗಿರುವಂಥದ್ದು ಅದನ್ನು ನೋಡಿ ರುದ್ರನಿಗೆ ರುದ್ರ ಏನು ಮಾಡ್ತಾನೆ ಅವನನ್ನು ನಿಂದಿಸ್ತಾನೆ ಮತ್ತು ತನ್ನ ಸ್ಥಾನ ಕೈಲಾಸಕ್ಕೆ ಹೋಗ್ತಾನೆ ಆವಾಗ ಬ್ರಹ್ಮ ಅಸೂಯೆಗೊಂಡು ಯಾಕೆ ರುದ್ರನಿಗೆ ಈ ರೀತಿ ಆಗೋದಿಲ್ಲ ಅಂಥೇಳಿ ರುದ್ರನೂ ಸ್ತ್ರೀಯಲ್ಲಿ ಆಸಕ್ತನಾಗಿ ಮೋಹಗೊಳ್ಳುವ ಹಾಗೆ ಒಂದು ಉಪಾಯ ಏನು ಮಾಡೋದು ಅಂತೇಳಿ ಯೋಚಿಸ್ತಾ ಇರ್ತಾನೆ ಬ್ರಹ್ಮಪುತ್ರನಾದ ದಕ್ಷ ತಪಸ್ಸು ಮಾಡಿ ಸತಿಯನ್ನತಕ್ಕಂಥ ಪುತ್ರಿಯನ್ನು ಪಡೆಯುತ್ತಾನೆ ಅದೇ ರುದ್ರನಿಗೆ ಸತಿ ರುದ್ರರಿಗೆ ವಿವಾಹ ಆಗ್ತದೆ ಸತಿಯೊಡನೆ ರುದ್ರನು ವಿಹಾರ ಮಾಡುವಂಥದ್ದು ಆಮೇಲೆ ಶಿವನೊಡನೆ ದಕ್ಷನಿಗೆ ವಿರೋಧ ಉಂಟಾಗಲಿಕ್ಕೆ ಕಾರಣ ದಕ್ಷಯಜ್ಞದ ಆರಂಭ ರುದ್ರನನ್ನು ಸತಿಯನ್ನು ದಕ್ಷನ ಯಜ್ಞಕ್ಕೆ ಕರೆಯದೆ ಅವಮಾನ ಮಾಡುವಂಥದ್ದು ದಕ್ಷಿಣಯ್ಞದಲ್ಲಿ ರುದ್ರನಿಗೆ ಆವಿರ್ಭಾಗ ಕೊಡದೇ ಇರುವ ಕಾರಣ ಸತಿ ಕೋಪಗೊಂಡು ಶರೀರತ್ಯಾಗ ಮಾಡತಕ್ಕಂಥದ್ದು ಯಜ್ಞ ವಿಧ್ವಂಸ ಆಗ್ತದೆ ಜ್ವಾಲಾಮುಖಿ ಮೊದಲಾದ್ರೂ ಪ್ರತಿವಿಷ್ಟು ಒಂದನೇ ಅಧ್ಯಾಯದ ಒಂದು ಕಥಾವಸ್ತು ಶ್ರೀಹಿ ಓ ನಮ ಶಿವಚ ಅಥವಾ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸತೀ ಖಂಡೇ ಪ್ರಥಮೋಧ್ಯಾ ನಾರದ ವಿಧೆ ಸರ್ವ ವಿಜಾನಸ ಕೃಪಯ ಶಂಕರ ಚ ತ್ಯ ಅದ್ಭುತ ಕಥಾ ಮೇ ಶಿವ ಶುಭ ಒಂದನೇ ಅಧ್ಯಾಯ ಸತಂಡದಲ್ಲಿ ರುದ್ರ ಸಂಹಿತೆಯಲ್ಲಿ ಎರಡನೇದ ಸತೀಖಂಡ ಅದರಲ್ಲಿ ಒಂದನೇ ಅಧ್ಯಾಯ ನಾರದ ಮುನಿ ಬ್ರಹ್ಮದೇವರನ್ನು ಕುರಿತು ಹೀಗೆ ಪ್ರಶ್ನಿಸ್ತಾನೆ ಓ ಬ್ರಹ್ಮದೇವನೇ ಈ ವಿಧೇರ್ವೀಸಿ ಕೃಪೆಯ ಶಂಕರ ಚ ತ್ರ ನೀನು ಶಿವಯೋ ಶಿವಪಾರ್ವತಿಯರ ಅದ್ಭುತ ಅದ್ಭುತವಾದಂಥ ಅನೇಕ ಕಥೆಗಳನ್ನು ನನಗೆ ಹೇಳಿದ್ಯಲ್ವಾ ತ್ವಯ ಅದ್ಭುತ ಹಿ ಕಥಿತಾ ನಿನ್ನಿಂದ ಹೇಳಲ್ಪಟ್ಟಿವೆ ಕಥಾ ಶಿವಯೋ ಶುಭಾ ಮಂಗಳಕರವಾದಂತಹ ಅನೇಕ ಅದ್ಭುತವಾದ ಕಥೆಗಳು ನಿನ್ನಿಂದ ನನಗೆ ಹೇಳಲ್ಪಟ್ಟಿದೆ ಕೃಪಯ ಶಂಕರಸೆ ಚ ಆ ಶಂಕರನ ಕೃಪೆಯಿಂದ ನೀನೆಲ್ಲವನ್ನೂ ತಿಳಿದಿದ್ದೀಯಾ ತ್ನ್ಮುಖಾಂ ಭೋಜ ನಿವೃತ್ತ ಶ್ರೊವಾ ಶಿವಕಾ ಪರಂ ಅತೃಪ್ತೋ ಹಿ ಪುನಸ್ತ ವೈ ಶ್ರೋಮ್ಯಹಂ ಪ್ರಭೋ ನಿನ್ ಮುಖಕಮಲಿಂದ ಹೊರಡಕಂದ್ ಮುಖಾಂ ಭದ ಶಿವಕೆ ಶಿವಕರ ಶಿವಕು ಕೀಳಿ ಅತೃಪ್ತ ಹಿ ಪುನಃ ತಾಂ ವೈ ಶ್ರೋತೀ ಅಹಂ ಪ್ರಭೋ ಅಯ್ಯ ಪ್ರಭುಯೇ ನಾನು ಅದನ್ನು ಕೇಳಿದಷ್ಟು ನನಗೆ ತೃಪ್ತಿಯೇ ಇಲ್ಲ ಇನ್ನೂ ಬೇಯಬೇಕು ಇನ್ನೂ ಕೇಳಬೇಕು ಅಂಥೇಳಿ ನಾನು ಇಚ್ಛಿಸ್ತೇನೆ ಪುನಃ ಪುನಃ ಮತ್ತಷ್ಟು ಶಿವನ ಲೀಲೆಗಳನ್ನು ಕೇಳಬೇಕು ಶಿವಪಾರ್ವತಿಯರ ಕಥೆಗಳನ್ನು ಕೇಳಬೇಕು ಅಂಥೇಳಿ ನನಗೆ ಇಚ್ಛೆ ಆಗ್ತಾ ಇದೆ ಪೂರ್ಣಾಂಶ ಶಂಕರ ಸೈವ ವರ್ಣಿತ ಪುರಾ ವಿಧೇ ತ್ವಜಾ ಮಹ ವಶೀ ನೀನು ಶಿವನ ಪೂರ್ಣಾಂಶ ಸ್ವರೂಪನು ಅಂತೇಳಿ ಯಾವ ರುದ್ರನ್ನು ವರ್ಣಿಸಿದ್ದೀಯೋ ಆ ಕೈಲಾಸವಾಸಿ ಮಹೇಶ್ವರ ವಶಿ ಅಂದರೆ ಶಿವನು ಹೌದವನು ವಶಿ ಅಂದರೆ ನಿಗ್ರಹ ಸ ತನ್ನ ಸಮಸ್ತ ಆತ್ಮ ನಿಗ್ರಹ ಇಂದ್ರಿಯ ಹಾಗೂ ಮನಸ್ಸು ನಿಗ್ರಹ ವಶಿ ಅಂದರೆ ಇಡೀ ಲೋಕವನ್ನೇ ತನ್ನ ವಶದಲ್ಲಿಟ್ಟುಕೊಂಡಿರುವಂಥದ್ದು ಆಗ್ತದೆ ಸ ಯೋಗೀ ಸರ್ವವಿಷ್ಣು ಆಿ ಸುರಸೇವ್ಯ ಸದಾ ಗತಿ ಅವನು ಯೋಗಿ ಅಂತಹ ಯೋಗಿ ವಿಷ್ಣು ಮುಂತಾದ ದೇವತೆಗಳಿಂದ ಸೇವಿಸಲ್ಪಡ್ತಕ್ಕಂಥವನು ಆದಂತಹ ಅವನು ಸದಾ ಗತಿ ಸತ್ಪುರುಷರಿಗೆ ಪರಮಗತಿಯೂ ಆಗಿರ್ತಕ್ಕಂತಹ ಆ ಮಹಾಪ್ರಭು ನಿರ್ದ ಕ್ರೀಡತಿ ಸದಾ ನಿರ್ವಿಕಾರಿ ಮಹಾಪ್ರಭು ಆ ಮಹಾಪ್ರಭು ರುದ್ರನು ಸದಾ ಕಾಮಿನಿ ಮುಂತಾದಂತಹ ವಿಷಯಗಳ ಅಭಿಲಾಷೆ ಇಲ್ಲದಂತಹ ಸ್ತ್ರೀ ಮುಂತಾದ ವಿಷಯಗಳ ಅಭಿಲಾಷೆ ಇಲ್ಲದ ಯೋಗಿಯು ವಿಕಾರವಿಲ್ಲದನು ನಿರ್ವಿಕಾರಿ ಮತ್ತು ಮಹಾವಿರಕ್ತನು ಯಾವಾಗಲೂ ಆತ್ಮಾರಾಮನಾಗಿ ವಿಹರಿಸ್ತಾ ಇರ್ತಾನೆ ಆತ್ಮನದಲ್ಲಿಯೇ ಅಂಥವನು ಸಹ ಅಭೂತ್ ಪುನರ್ಗೃಹಸ್ಥ ವಿವಾಹ್ಯ ಪರಮ ಸ್ತ್ರಿಯಂ ಹರಿಪ್ರಾರ್ಥನೆಯ ಪ್ರೀತಿಯ ಮಂಗಲಾಂ ಸ್ವತಪಸ್ವಿನಿ ಅಂಥವನ್ನೂ ಸಹ ವಿಷ್ಣುವಿನ ಪ್ರಾರ್ಥನೆಯಿಂದ ಮಂಗಳ ರೂಪಳು ತನ್ನನ್ನೇ ಕುರಿತು ತಪಸ್ಸನ್ನು ಆಚರಿಸ್ತಾ ಇರ್ತಕ್ಕಂಥವಳಾದಂತಹ ಉತ್ತಮ ಸ್ತ್ರೀಯ ಒಬ್ಬಳನ್ನು ಸತೀದೇವಿಯನ್ನು ಪ್ರೀತಿಯನ್ನು ಮದುವೆಯಾಗಿ ಗೃಹಸ್ಥಾಶ್ರವನ್ನು ಸ್ವೀಕರಿಸಿದಲ್ವಾ ಪ್ರಥಮ ದಕ್ಷಪುತ್ರಿ ಸ ಪಶ್ಚಾತ್ಸ ಪರ್ವತಾತ್ಮಜ ಕಥಮೇಕ ಶರೀರೇಣ ದ್ವಯೋರಪ್ಯಾತ್ಮಜ ಮತ ಆ ಸತಿ ಮೊದಲು ದಕ್ಷಪುತ್ರಿಯಾಗಿ ಜನಿಸಿದ ಬಳಿಕ ಹಿಮವಂತನ ಮಗಳಾಗಿ ಜನಿಸಿದ್ಲು ಆದರೆ ಆ ಸತಿ ಒಂದೇ ಶರೀರದಿಂದ ದಕ್ಷ ಹಿಮವಂತರು ಇರುವರ ಸುತಿಯಾಗಿ ಹೇಗೆ ಜನಿಸಿದ್ಲು ಕಥಂ ಸತಿ ಪಾರ್ವತಿ ಸಾ ಪುನಃ ಶಿವಮಾಗತ ಏತತ್ಸರ್ವೃತ್ತಧಾನ್ಯಚ್ಚ ಬ್ರಹ್ಮನ್ ಗದಿತು ಅರ್ಹಸಿ ಮತ್ತು ಆ ಸತಿ ದೇವಿ ಪಾರ್ವತಿಯಾಗಿ ಜನಿಸಿ ತಿರುಗಿ ಶಿವನನ್ನು ಹೇಗೆ ಮದುವೆ ಆದಳು ಕೂಡ ಹಾಗೆಯೇ ಶಿವಕಥೆಗೆ ಸಂಬಂಧವಾದ ಇತರ ವಿಷಯಗಳನ್ನು ಕೂಡ ಯಾವುದಾದ್ರು ಇದ್ದರೆ ಅವುಗಳನ್ನು ಕೂಡ ಹೇಳು ಅಂತೇಳಿ ಬ್ರಹ್ಮನಲ್ಲಿ ಪ್ರಶ್ನಿಸ್ತಾನೆ ಬ್ರಹ್ಮನ್ ಗದಿತು ಅರ್ಹಿಸಿ ಹೇಳಲು ನೀನು ಯೋಗ್ಯನಾಗಿದ್ಯಾ ದಯವಿಟ್ಟು ಹೇಳು ಅಂತೇಳಿ ನಾರದ ಕೇಳ್ತಾನೆ ಚತುರ್ಮುಖ ಬ್ರಹ್ಮನಲ್ಲಿ ತನ್ನ ತಂದೆಯಾದಂಥ ಬ್ರಹ್ಮನಲ್ಲಿ ಸೂತ ಉಚ ಇತಃ ಶ್ರರಶ್ರೇಷ್ ಶಂಕರಾತ್ಮನಃ ಪ್ರಸನ್ನ ಮಾನಸೋ ಭೂತ್ ಬ್ರಹ್ಮ ವಚನ ಬ್ರವೀತ್ ಹೇಳ್ತಾನೆ ಈ ರೀತಿಯಾಗಿ ಸದಾ ಶಿವನಲ್ಲಿಯೇ ಮನಸ್ಸುಳ್ಳಂತಹ ಶಿವಭಕ್ತನಾದಂತಹ ದೇವರ್ಷ್ಯೂ ಆದಂತಹ ನಾರದನ ಮಾತುಗಳನ್ನು ಕೇಳಿ ಶಂಕರಾತ್ಮನಃ ಸುಹರ್ಷೇ ತಸ ವಚ ಶುತ್ವ ಈ ರೀತಿಯಾದ ಮಾತನ್ನು ಶುತ್ವ ಪ್ರಸನ್ನ ಮಾನಸ ಭೂತ್ ಬ್ರಹ್ಮ ವಚನ ಅಬ್ರವೀತ್ ಬ್ರಹ್ಮನು ಪ್ರಸನ್ನವದನ್ ಪ್ರಸನ್ನ ಮಾನಸನಾಗಿ ಪ್ರಮೋದಿತ ಮನಸ್ಸುಳ್ಳವನಾಗಿ ಸಂತೋಷಗೊಂಡ ಮನಸ್ಸುಳ್ಳವನಾಗಿ ಹೇಳಲು ಆರಂಭಿಸಿದ ಉಪಕ್ರಮಿಸಿದ ಬ್ರಹ್ಮೋವಾ ಶೃಣು ತಾತ ಮುಥೆಯ ಕಥಾ ಶುಭಾಂ ಯಾಂ ಶುತ್ ಸಫಲ ಜನ್ಮ ಭವಿಷ್ಯ ನ ಸಂಶಯ ಎಲೆ ಮಗನೆ ಶೃಣುತಾತರ ಮಗಾಂತಳಿ ಕೇಳ್ ಮುನಿಶ್ರೇಷ್ಠ ಮುನಿಗೃಧಶ್ರೇಷ್ಠ ನಮನೆ ದೇವರ್ಷಿಯೇ ನಾರದನೆ ಕಥೆಯ ಕಥಾ ಶುಭ ಶುಭವಾದ ಶಿವಪಾರ್ವತೀರ ಕಥೆಯನ್ನು ಹೇಳ್ತೇನೆ ಯಾಂ ಶುತ್ ಸಫಲ ಜನ್ಮ ಭವಿಷ್ಯತಿ ನ ಸಂಶಯ ಯಾವ ಈ ಕಥೆಯನ್ನು ಕೇಳಿದರೆ ಜನ್ಮವೇ ಸಫಲವಾಗ್ತದೆ ಇದರಲ್ಲಿ ಸಂಶಯವಿಲ್ಲ ಪುರ ಅಹಂ ಸ್ವಸುತಾ ದೃಷ್ಟ್ ಸಂಧ್ಯಾಹ್ವಾಂ ತನಯೈಸ್ ಸಹ ಅಭವಂ ವಿಕೃತಸ್ತ ಕಾಮಬ್ರಪೀಡಿತ ಎಲಗಿನಾರದನೆ ಹಿಂದೆ ನಾನು ನನ್ನ ಪುತ್ರಿ ಆದ ನೋಡಿ ಪುರಾ ಅಹಂ ಸ್ವಸುತಾಂ ದೃಷ್ಟ್ವಾ ಸಂಧ್ಯಾಹ್ವಾಂ ಸಂಧ್ಯಾ ಎಂಬ ಹೆಸರು ತನಯೈ ಸಹ ಪುತ್ರರು ಕೂಡ ನನ್ನ ನನ್ನ ಪುತ್ರಿಯಾದ ಸಂಧ್ಯಾ ದೇವಿಯನ್ನು ಬಾಣಗಳಿಂದ ಪೀಡಿತನಾಗಿ ಕಾಮ ಬಾಣ ಪ್ರಪೀಡಿತ ವಿಕೃತ ಅಭವಂ ಚಿತ್ತ ಚಾಂಚಲ್ಯವನ್ನು ಹೊಂದಿದವನು ನನ್ನ ಸುತರಾದಂತಹ ದಕ್ಷ ಬ್ರಹ್ಮ ಮೊದಲಾದವರು ಕೂಡ ಮನೋವಿಕಾರವುಳ್ಳವರಾದರು ಧರ್ಮಸ್ಮೃತಸ್ತನ ರುದ್ರೋ ಮಹಾಯೋಗಿ ಪರಃಪ್ರಭು ಧಿಕ್ಕೃತ್ಯ ಮಾಂಸುತೈಸ್ತಾತ ಸ್ವಸ್ಥಾನ ಗತವಾನ್ ಅಯಂ ಆಗ ಜಗತ್ ಪ್ರಭುವಾಗಿರ್ತಕ್ಕಂತಹ ರುದ್ರ ಬಂದು ನನ್ನನ್ನು ದಕ್ಷಾಗಿ ನನ್ನ ಪುತ್ರರನ್ನು ಕೂಡ ಧಿಕ್ಕರಿಸಿ ಧರ್ಮವನ್ನು ಉಪದೇಶಿಸಿ ತನ್ನ ಸ್ಥಾನಕ್ಕೆ ತೆರಳಿದ ಧರ್ಮ ಸ್ಮೃತಃ ಧರ್ಮವು ನೆನಪಿಸಲ್ಪಟ್ಟಿತು ಅವನಿಂದ ರುದ್ರನಿಂದ ಧರ್ಮ ಹೇಗೆ ಇರಬೇಕು ಎನ್ನತಕ್ಕಂಥದ್ದು ಎನ್ಮಾ ಯಾಮೋಹಿ ದಾಹಂ ವೇದಭಕ್ತಾವಮೂಢಧೀ ತೇನಾಕರ್ಷಣ ಸಹ ಆಕಾರ್ಯ ಪರಮೇಶ ಶಂಭುನಾ ವೇದವಾದಿಯಾದಂಥ ನಾನು ಸಹ ತಿಳುವಳಿಕೆಯಿಲ್ಲದೆ ಸೊ ಪುತ್ರಿಯಲ್ಲಿ ಮೋಹಗೊಳ್ಳುವಂತಹ ಆ ಕಾರ್ಯವನ್ನು ಮಾಡಿದ ಕಾರಣ ಪರಮೇಶ್ವರನದ ರುದ್ರನನ್ನು ನನ್ನ ನಿಂದಿಸಿಲ್ಲ ತದೀರ್ಷ್ಯಾಹರ್ಷ ಬಹು ಉಪಾಯನ್ ಸುತೈಸ್ ಸಹ ಕರ್ತು ತನ್ಮೋಹನಂ ಮೂಢ ಶಿವಮೋಹಿತ ಆಗ ನಾನು ಕೋಪಗೊಂಡು ಅಥವಾ ಆ ಸೂಯೆಯಿಂದ ಶಿವಮಾಯೆಯನ್ನು ಮೋಹಿತನಾಗಿ ಈರ್ಷ್ಯೆಯಿಂದ ಆ ಶಿವನನ್ನು ಮೋಹಗೊಳಿಸಬೇಕು ಅಂಥೇಳಿ ದಕ್ಷಿಣ ಮೊದಲು ನನ್ನ ಪುತ್ರರೊಡನೆ ಉಪಾಯ ಮಾಡಿದೆ ಅನೇಕ ಉಪಾಯಗಳನ್ನು ಮಾಡಿದೆ ಅಭವಂಸ್ತೆಥ ಸರ್ವೇ ವೈ ತಸ್ ಶಂಭ ಪರಪ್ರಭೌ ಅಭವಂಸ್ತೆಥ ವೈ ಸರ್ವೇ ತಸ್ ಶಂಭ ಪರ ಪ್ರಭೌ ಉಪಾಯಚ ನಿಷ್ಫಲಾಸ್ತಾ ಆ ದಕ್ಷಾಧಿಗಳು ಸಹ ಪರಮೇಶ್ವರ ರುದ್ರನನ್ನು ಮೋಹಗೊಳಿಸಲಿಕ್ಕೆ ಅನೇಕ ಉಪಾಯಗಳನ್ನು ಮಾಡಿದರು ಉಪಾಯ ನಿಷ್ಫಲ ತಮ್ಮ ಚಾಪಿ ಮುನೀಶ್ವರ ಆಗ ನಾನು ಹರಿಯನ್ನು ಸ್ಮರಿಸಿದೆ ತದಸ್ಮ ತದಾಸ್ಮರೇಶ ವ್ಯರ್ಥೋಪಾಯುತೈಸ್ ಸಹ ಅಬೋಧೆಯ ಸಹ ಆಗತ್ಯ ಶಿವಭಕ್ತಿರ ಶಿವಭಕ್ತಿರತುಧೀ ಆಗ ಶಿವಭಕ್ತನು ಬುದ್ಧಿಶಾಲಿಯಾಗ ಶ್ರೀಹರಿ ಬಂದು ನನಗೂ ದಕ್ಷಾದಿಗಳಿಗೂ ಸಹ ಚೆನ್ನಾಗಿ ಉಪದೇಶ ಮಾಡಿದೆ ಪ್ರಬೋದಿ ತೋರಮೇಶ ಶಿವತತ್ವ ಪ್ರದರ್ಶಿನ ತದೀರ್ ಶಾತ್ಯಜಂ ಸೋಹಂ ಹಠಂತಂ ನ ವಿಮೋಹಿತ ಆ ಹರಿ ಉಪದೇಶ ಮಾಡಿದಾಗ ನಾನು ಶಿವನಲ್ಲಿಯ ದ್ವೇಷವನ್ನು ಬಿಟ್ಟೆ ಆದರೆ ತಿರುಗಿ ಪುನಃ ಶಿವನನ್ನು ಮೋಹಗೊಳಿಸ್ತಕ್ಕಂಥ ಹಠವನ್ನು ಮಾತ್ರ ಬಿಡಲಿಲ್ಲ ದ್ವೇಷವನ್ನು ಬಿಟ್ಟೆ ಆದರೂ ಶಿವನನ್ನು ಕೂಡ ಇದೇ ರೀತಿ ಮೋಹಗೊಳಿಸಬೇಕು ಸ್ತ್ರೀಯಿಂದ ಅಂತೇಳಿ ಹೇಳ್ತಕ್ಕಂಥ ಹಠ ಬಿಡಲಿಲ್ಲ ಶಕ್ತಿಂ ಸಂಸೇವ್ಯ ತತ್ಪ್ರೀತ್ಯ ಉತ್ಪಾದಮಾಸ ತದಾ ಶಕ್ತಿಂ ಸಂಸೇವ್ಯ ತತ್ಪ್ರೀತ್ಯೋತ್ಪಾದಮ ಆಸತಾಂ ತದಾ ದಕ್ಷ ದಕ್ಷಾ ದಸಿಖ್ಯಾಂ ವೀರಿಣ್ಯಾಂ ಸಪುತ್ರಾ ಧರಮೋಹನೆ ಮುಂದೆ ನಾನು ಆದಿಶಕ್ತಿಯನ್ನು ಪೂಜಿಸಿ ಶಕ್ತಿ ಸಂಸೇವ್ಯ ತತ್ಪ್ರೀತ್ಯ ಅವಳ ಅನುಗ್ರಹದಿಂದ ನನ್ನ ಪುತ್ರನಾದಂಥ ದಕ್ಷಬ್ರಹ್ಮನಿಂದ ಅವನ ಪತ್ನಿಯಾದಂತಹ ವೀರ್ಣಿ ದೇವಿಯಲ್ಲಿ ಶಿವನನ್ನು ಮೋಹಗೊಳಿಸಲಿಕ್ಕೆ ಆದಿಶಕ್ತಿ ಜನಿಸುವ ಹಾಗೆ ಮಾಡಿದೆ ದಕ್ಷಾಶಿಕ್ನಿಯಾ ವೀರಿಣ್ಯಾ ಸ್ವುತ್ರಾತ್ ಹರ ಮೋಹನಿ ಸೋಮೋ ಭೂತ್ ದಕ್ಷಸುತಾತ್ ಅಪಃತ್ವಾ ದೂಸ್ಸಹಂ ರುದ್ರಪತ್ನಿಯಭವದ್ಭಕ್ ಸ್ವಭಕ್ತಹಿತಿಣಿ ಆ ದೇವಿ ತನ್ನ ಭಕ್ತರಾದಂತಹ ನಮಗೂ ಮಿಕ್ಕವರಿಗೂ ಹಿತವನ್ನು ಮಾಡ್ಲಿಕ್ಕೋಸ್ಕರ ದಕ್ಷಪುತ್ರಿಯಾಗಿ ಜನಿಸಿ ಅಸಾಧ್ಯವಾದ ತಪಸ್ಸನ್ನು ಆಚರಿಸಿ ರುದ್ರನ ಸೋಮ ಭೂತ್ವ ಅಂದರೆ ಸಾ ಸೋಮ ಭೂತ್ವ ಅಂತೇಳಿ ಸಾ ಉಮಾ ಭೂತ್ವ ಅವಳು ಉಮಾದೇವಿಯಾಗಿ ಸೋಮ ಸಾ ಉಮಾ ಆ ಉಮಾದೇವಿಯು ಭೂತ್ವ ದಕ್ಷ ಸುತ ದಕ್ಷಸುತೆಯಾಗಿ ರುದ್ರಪತ್ನಿಯಾದವು ರುದ್ರೋ ಗೃಹೀ ಭೂತ್ ಕಾಶೀ ಲೀಲಾಂ ಜಗತ್ಪ್ರಭು ಮೋಹಯಿತ್ವಾ ತತ್ರ ಸ್ವವಿವಾಹೇ ವಿಕಾರಧೀಯಾಗ ಜಗತ್ಪ್ರಭುವಾದಂತಹ ರುದ್ರನೂ ಸಹ ತನ್ನ ವಿವಾಹದಲ್ಲಿ ನನ್ನನ್ನು ಮೋಹಗೊಳಿಸಿ ಸತೀ ದೇವಿಯನ್ನು ಮದುವೆಯಾಗಿ ಅವರೊಡನೆ ಲೀಲಾವಿನ ದಿನಗಳಿಂದ ವಿವರಿಸ್ತಾ ಇದ್ದ ಸೋಮಃ ಅಂದರೆ ಶಿವನು ರುದ್ರಃ ಗೃಹೀಭೂತ್ ಗೃಹಸ್ಥನಾಗಿ ಆಕಾಶೀದ್ ಲೀಲಾಂ ಜಗತ್ಪ್ರಭು ಮೋಹಯಿತ್ ಅಥ ಮಾಂ ತತ್ರ ಸ್ವವಿವಾಹೆ ಅವಿಕಾರಧೀಹಿ ಅವನು ನಿಜವಾಗಿ ಅವಿಕಾರಿಯೇ ಆದರೂ ನನ್ನನ್ನು ಮೋಹಗೊಳಿಸಿ ನಂದರೆ ನನಗೆ ಶಿವಮಾಯಿಯಿಂದ ತಾನು ಸ್ತ್ರೀ ಮೋಹಕ್ಕೆ ಒಳಗಾದೆನು ಎನ್ನತಕ್ಕಂಥ ರೀತಿಯಲ್ಲಿ ಅವನು ನಾಟಕವಾಡಿದ ವಿವಾಹಿ ತಾಂಸ ಆಗತ್ಯ ಸ್ವಗಿರೌ ಸೂತಿ ಯಾ ರೇ ಮೇ ಬಹು ವಿಮೋಹೋ ಹಿ ಸ್ವತಂತ್ರಸ್ವಾತ್ತ ವಿಗ್ರಹ ಆಮೇಲೆ ಶಿವ ತನ್ನ ಪತ್ನಿಯಾದ ಸ್ವ ಶಕ್ತಿಯಿಂದ ಸುಂದರವಾದಂಥ ಶರೀರುಳ್ಳವನಾಗಿ ಸತೀದೇವಿಯೊಡನೆ ಕೈಲಾಸಗಿರಿಗೆ ಬಂದು ಅಲ್ಲಿ ವಾಸಿಸುತ್ತಾ ಆಕೆಯೊಡನೆ ಬಗೆಬಗೆಯಾಗಿ ವಿಹರಿಸ್ತಾ ಇದ್ದ ಕಾಲಹ ಸುಖಕರ ಶಂಭೋ ನಿರ್ವಿಕಾರಸ್ಯ ಸದ್ರತೇ ಹೀಗೆ ಸತೀದೇವಿಯೊಡನೆ ಅವನು ನಿರ್ವಿಕಾರವಾಗಿ ಸುಖ ಸಂಭೋಗಳನ್ನು ಅನುಭವಿಸುತ್ತಿರಲು ಅನೇಕ ಕಾಲಗಳು ಕಳೆ ಸುಖವಾಗಿ ಕಳೆದು ಹೋದವು ತೋ ರುದ್ರಸ್ಥ ದಕ್ಷಿಣ ಸ್ಪರ್ಧಾ ಜಾತಾನಿಜೇಚ್ಛೆಯ ಮಹಾಮೂಢಸ್ಥಾ ಮೋಹಿತ ಆಮೇಲೆ ತಿರುವಳಿಕೆ ಇಲ್ಲದವನು ಶಿವಮಾಯಾಮೋಹಿತನು ಗರ್ವಿಷ್ಠನಾದಂಥ ದಕ್ಷಬ್ರಹ್ಮನೊಡನೆ ಆ ದ್ವೇಷ ಉಂಟಾಯಿತು ಆ ರೀತಿ ದ್ವೇಷ ಉಂಟಾದ ಆ ಪ್ರವೇಶವನ್ನು ಇಚ್ಛೆಯಿಂದರೆ ಹೊರತು ಬೇರೆ ಅಲ್ಲ ನಿಜೇಚ್ಛೆಯ ಅಂದರೆ ಶಿವನ ಇಚ್ಛೆಯಿಂದ ಅಂತ ತತ್ ಪ್ರಭಾವಧರಂ ದಕ್ಷೋ ಮಹಾ ಗರ್ವೀ ವಿಮೂಢಧೀ ಮಹಾಶಾಂತಂ ನಿರ್ವಿಕಾರಂ ನಿಂದ ಬಹುಮೋಹಿತ ಆಗ ದಕ್ಷ ಶಿವಮಾಯೆಯಿಂದ ಮೋಹಿತನಾಗಿದ್ದ ಕಾರಣ ತತ್ ಪ್ರಭಾವತ್ ಹರಂ ದಕ್ಷಹ ಮಹಾಗರ್ವಿ ವಿಮೂಢದಿಹಿ ತಿಳುವಳಿಕೆಯಿಲ್ಲದವನಾಗಿ ಬುದ್ಧಿಯನ್ನು ಬುದ್ಧಿಶಕ್ತಿಯನ್ನು ಕರ್ಕೊಂಡವನಾಗಿ ವಿಮೂಢ ಬುದ್ಧಿ ಉಳ್ಳವನಾಗಿ ಮಹಾಗರ್ವಿಯಾಗಿ ಅಹಂ ಅಹಂಕಾರದಿಂದ ಹೆಮ್ಮೆ ಪಡ್ತಾ ಇದ್ದ ನಿರ್ವಿಕಾರಂ ನಿನಿಂದ ಬಹುಮೋಹಿತ ಅದಲ್ಲದೆ ಗರ್ವೋನ್ಮುಕ್ತನಾಗಿ ತುಂಬ ಶಾಂತನು ಪರಮಶಾಂತನು ವಿಕಾರವಿಲ್ಲದವನು ಆದಂತಹ ಪರಶಿವನನ್ನು ನಿಷ್ ಕಾರಣವಾಗಿ ನಿಂದಿಸಿದ ನಿನ್ನಿಂದ ತತೋ ದಕ್ಷ ಸ್ವಯಂ ಯಜ್ಞಂ ಕೃತವಾನ್ ಗರ್ವಿತೋಹರಂ ಸರ್ವಾಹೂಯ ದೇವಾದೀನ್ ವಿಷ್ಣು ಮಾಂ ಚಾಖಿಲಾಧಿಪೋ ಹೀಗಿರಲು ಒಂದು ದಿವಸ ಕೆಲವು ಕಾಲ ಮೇಲೆ ಒಂದು ಯಾಗವನ್ನು ಮಾಡಬೇಕು ಅಂತೇಳಿ ಶುರು ಮಾಡಿದ್ದಾರೆ ಆ ಯಾಗಕ್ಕೆ ಯಾರು ದಕ್ಷಿ ವಿಷ್ಣು ಮತ್ತು ಬ್ರಹ್ಮ ಅಂದರೆ ನಾನು ಬ್ರಹ್ಮ ಮೊದಲುಗೊಂಡು ಎಲ್ಲ ದೇವತೆಗಳನ್ನು ಕರೆದ ಆದರೆ ಹರದ ಮೇಲಿನ ದ್ವೇಷದಿಂದಾಗಿ ಮೂಢನಾಗಿ ಆ ಹರನನ್ನು ತನಗೆ ಪುತ್ರಿ ಪುತ್ರಿ ಆಗಿದ್ದರೂ ಕೂಡ ಹರನ ಪತ್ನಿ ಎಂಬ ಕಾರಣದಿಂದ ಸತೀದೇವಿಯನ್ನು ಕೂಡ ಕರೆಯಲಿಲ್ಲ ನಾ ಜುಹಾವ ತಥಾಭೂತೋ ರುದ್ರಂ ರೋಷಸಮುಲ ಹೋ ತಥಾ ತತ್ರ ಸತೀಂ ನಾಂನ ಸ್ವಪುತ್ರಿಂ ವಿಧಿಮೋಹಿತ ಹೋ ತನ್ನ ತಂದೆಯಾಗಿರ್ತಕ್ಕಂತಹ ದಕ್ಷ ತನ್ನನ್ನು ಯಜ್ಞಕ್ಕೆ ಕರೆಯದೇ ಇದ್ದಾಗ ಪತಿವ್ರತಿಯು ತುಂಬ ಬುದ್ಧಿಶಾಲಿನಿಯಾಗಿರ್ತಕ್ಕಂಥ ಸತೀದೇವಿ ಒಂದು ಲೀಲೆಯನ್ನು ಆಚರಿಸಿದ್ರು ಯಾ ನಕಾರಿ ಪಿತ್ರ ಮಾಯ ಮೋಹಿತ ಚೇತಸ ಲೀಲಾಂಚಕಾರ ಮಹಾ ಸಾಧ್ವೀ ಶಿವಾ ತಗತ ಸತಿ ತತ್ರ ಶಿವಾಜಾ ಅಧಿಗಮ್ಯ ಸ ಅನಾಹೂತಕ್ಷೇಣ ಗರ್ವಿಣ ಸ್ವ ಪೈತುಗೃಹಂ ಆಗಸತಿ ಗರ್ವಿಷ್ಣ ದಕ್ಷ ತನನ್ನ ಯಜ್ಞಕ್ಕೆ ಕರೆಯದಿದ್ರು ಸಹ ತಾನಾಗಿಯೇ ಶಿವಾಜ್ಞಾ ಅಧಿಗಮ್ಯ ಪತಿಯಿಂದ ಅಪ್ಪಣೆಯನ್ನು ಪಡೆದು ತನ್ನ ತಂದೆ ಮನೆಗೆ ಬಂದಳು ವಿಲೋಕ್ಯ ರುದ್ರಭಾಗನ್ನು ಪ್ರಾಪ್ಯವಜ್ಞಾಂಚಿತ ವಿಂದ್ಯ ತತ್ರ ಸರ್ವಾನ್ ದೇಹತ್ಯಾಗಮಥಾ ಕರೋತ್ ಅಲ್ಲಿ ನಡೀತಾ ಇರ್ತಕ್ಕಂಥ ಯಜ್ಞದಲ್ಲಿ ತನ್ನ ಪತಿಯಾದ ರುದ್ರನಿಗೆ ಆವಿರ್ಭಾಗವನ್ನು ಕೊಡದೇ ಇರತಕ್ಕಂಥದ್ದನ್ನು ನೋಡಿ ಖಿನ್ನಳಾದಳು ಲಕ್ಷನೂ ಸಹ ಆಕೆಯನ್ನು ಆಧರಿಸದೆ ಅವಮಾನ ಮಾಡಿದ ಆ ಸತೀ ದೇವಿ ಅಲ್ಲಿ ಸೇರಿರ್ತಕ್ಕಂಥ ರುದ್ರ ದ್ವೇಷಗಳನ್ನೆಲ್ಲ ನಿಂದಿಸಿ ಅಲ್ಲಿಯೇ ಯಾಗ್ನಿಯಲ್ಲಿಯೇ ಶರೀರತ್ಯಾಗವನ್ನು ಮಾಡಿದಳು ತುಕ್ತ ಕ್ರೋಧಂಕೃತ್ ಆತು ದುಸ್ಸಹಂ ಜಟಾಮುತ್ಕೃತ್ಯ ಮಹತೀಂ ವೀರಭದ್ರ ಮುಜೀಜನ್ ಅಜೀಜನತ್ ಆ ಹೀಗೆ ಸತಿಯು ದೇಹತ್ಯಾಗ ಮಾಡಿದನ್ನ ನೋಡಿ ದೇವದೇವನಾಗಿರತಕ್ಕಂತಹ ಶಿವನಿಗೆ ಮಹಾ ಕ್ರೋಧ ಉಂಟಾಯಿತು ಅವನಿಗೆ ವಿಷಯ ತಿಳಿದು ಕ್ರೋಧ ಉಂಟಾಗಿ ತ ತನ್ನ ಜಟೆಯನ್ನು ಭೂಮಿಗೆ ಅಪ್ಪಳಿಸಿ ಅದರಿಂದ ವೀರಭದ್ರನನ್ನು ಸೃಷ್ಟಿ ಮಾಡಿದ ಸಗಣಂ ತಮ್ಮ ಸಮತ್ಪಾದ್ಯ ಕಂ ಕುರ್ಯಾತಿ ವಾದಿಂ ಸರ್ವಾಪಮಾನ ಪೂರ್ವ ಹಿ ಯಜ್ಞಧ್ವಂಸಿ ದೇಶ ಮತ್ತು ಆ ವೀರಭದ್ರನಿಗೆ ಪರಿವಾರವನ್ನು ಕೂಡ ಸೃಜಿಸಿದ ಆಗ ವೀರಭದ್ರ ನಾನು ಮಾಡಬೇಕಾದ್ದೇನು ಏನು ಮಾಡಬೇಕು ಕಾರ್ಯ ಅಂತ ನನಗೇನು ಅಪ್ಪಣೆ ಅಂತೇಳಿ ಕೇಳಿದಾಗ ಅದಕ್ಕೆ ರುದ್ರ ದಕ್ಷಯಜ್ಞಕ್ಕೋಗಿ ಅಲ್ಲಿ ಸೇರಿರೋರಿಗೆಲ್ರಿಗೂ ಅಪಮಾನವನ್ನು ಮಾಡಿ ಯಜ್ಞನಾಶವನ್ನು ಮಾಡುವಂಥೇಳಿ ಅರ್ಪಣೆ ಮಾಡ್ತಾನೆ ತದಾ ಆಜ್ಞಾಂ ಪ್ರಾಪ್ಯ ಸ ಗಣಾಧೀಶೋ ಬಹುಬಲಾನ್ವಿತಃ ತದಾ ಆಜ್ಞಾಂ ಪ್ರಾಪ್ಯ ಸಹ ಗಣಾಧೀಶೋ ತಾಂ ಪ್ರಾಪ್ಯ ಸ ಗ ಸ ಗಣಾಧೀಶೋ ಗತೋರಂ ತತ್ರ ಸಹಸ ಮಹಾಬಲಪರಾಕ್ರಮ ಎಂಟ್ರಿಂಟಕ್ಷರದ ಒಂದೊಂದು ಪಾದ ಅನುಷ್ಠಪ್ ಚಂದಿನ ಶ್ಲೋಕಗಳು ತಾಂ ಪ್ರಾಪ್ಯ ಸ ಗಣ ಅಲ್ಲಿಗೆ ಇಂಟಕ್ಷರಾಯಿತು ಧೀಶೋ ಬಹುಬಲಾನ್ವಿತ ಅಂತೇಳಿ ಪುನಃ ಇಂಟಕ್ಷರ ಹಾಗೆ ಹದಿನಾರಕ್ಷರ ಆಗತಕ್ಕಂಥದ್ದು ಪಂಚಮಂ ಲಘು ಸರ್ವತ್ರ ಈ ಅನುಷ್ಠುಪ್ಛಂದಸ್ಸಿನ ಲಕ್ಷಣ ಅಂತ ಹೇಳಿದರೆ ನಾಲ್ಕು ಪಾದಗಳಲ್ಲಿ ಎಂಟೆಂಟು ಅಕ್ಷರ ನಾಲ್ಕು ಪಾದ ಮೂವತ್ತೆರಡು ಅಕ್ಷರದ ಒಂದು ಶ್ಲೋಕ ಅದರಲ್ಲಿ ಐದನೇ ಅಕ್ಷರ ಲಘುವಾಗಿರಬೇಕು ನಾಲ್ಕು ಪಾದಗಳಲ್ಲಿ ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿಚತುರ್ಥಯೋ ಎರಡನೇ ಮತ್ತು ನಾಲ್ಕನೇ ಪಾದದಲ್ಲಿ ಏಳನೇದು ಲಘುವಾಗಿರಬೇಕು ಏಳನೇ ಅಕ್ಷರ ಗುರು ಷಷ್ಠಂಚ ಪಾದಂಥ ಚತುರ್ನಾಂ ಸ್ಯಾತ್ ನಾಲ್ಕು ಪಾದಗಳಲ್ಲಿ ಆರನೆಯದು ಗುರುವಾಗಿರಬೇಕು ಸದಾ ಅದು ಅನುಷ್ಠಪ್ಛಂದಸ್ಸು ಅಂತೇಳಿ ಅಷ್ಟು ಚಂದಸ ನಿಯಮನಾಥ ಹೀಗೆ ಗತೋರಂ ತತ್ರ ಸಹ ಸಹ ಮಹಾಬಲಪರ ಆಕ್ರಮಣ ಹೀಗೆ ಶಿವನ ಆಜ್ಞೆಯನ್ನು ಪಡೆದು ಮಹಾಬಲಶಾಲೆ ಆಗತ್ತಂತಹ ಇರ್ಬೋದ್ರೆ ತುಂಬ ಸೈನ್ಯ ಸಹಿತನಾಗಿ ದಕ್ಷಿಣ ಯಜ್ಞ ಶಾಲೆಗೆ ಭದ್ರವ ಮಾಚೇರು ಗಣಸ್ತತ್ರ ತರ್ವಾಂಸ ದಂಡಸ ಸ ಕಚ್ಚಿದವಶೇಷಿತ ನ ಕಷ್ಟಿದವಶೇಷಿತ ವೀರಭದ್ರನ ಆಜ್ಞೆಯಂತೆ ಶಿವಗಣಗಳು ಯಜ್ಞಕ್ಕೆ ತುಂಬ ತೊಂದರೆಯನ್ನು ಮಾಡಿದರು ಆ ವೀರಭದ್ರನಲ್ಲಿ ಸೇರಿರುವರೆಲ್ಲರನ್ನು ಒಬ್ಬರನ್ನು ಬಿಡದೆ ಶಿಕ್ಷಿಸಿದ ವಿಷ್ಣು ಸಂಜಿತ್ಯ ಯತ್ನೇನ ಸಾಮರಂ ಗಣಸಪ್ತಃ ಚಕ್ರೆ ದಕ್ಷ ಶಿರಶ್ಚೇದಂ ತಚ್ಚಿರೋನೌ ಜುಹಾವಚ ವಿಷ್ಣುವನ್ನೂ ದೇವತೆಗಳನ್ನೂ ಜಯಿಸಿದ ವೀರಭದ್ರ ಬ್ರಹ್ಮನ ಶಿರಸ್ಸನ್ನು ಕತ್ತರಿಸಿ ಆ ಶಿರಸ್ಸನ್ನಲ್ಲಿ ಯಾಗ್ನಿಯಲ್ಲಿ ಹೋಮ ಮಾಡಿದ ಯಜ್ಞಧ್ವಂಸಂಚಾರಾಶು ಮಹೋಭದ್ರೋಮಾಚರನ್ ತಥೋ ಜಗಾಮ ಸ್ವಗಿರಿಂ ಪ್ರಣನಾಮ ಶಿವಂ ಪ್ರಭುಂ ಹೀಗೆ ಯಜ್ಞವನ್ನೆಲ್ಲ ಧ್ವಂಸ ಮಾಡಿ ಬಹು ಅಲ್ಲಿ ಎಲ್ಲ ದೊಡ್ಡ ತೊಂದರೆಯನ್ನು ಮಾಡಿ ಯಜ್ಞಕ್ಕೆ ತತಹ ಜಗಾಮ ಸ್ವಗಿರಿಂ ಪ್ರಣನಾಮ ಶಿವಂ ಪ್ರಭು ಬಳಿಕ ಆವಿರ್ಭದ್ರನು ತನ್ನ ಅಲ್ಲಿ ಮೂಲ ಕೈಲಾಸಕ್ಕೆ ಹೋಗಿ ಜಗತ್ಪ್ರಭುವಾದ ಶಿವನನ್ನು ನಮಸ್ಕರಿಸ್ತಾನೆ ಪ್ರಣನಾಮ ಪ್ರಣಾಮ ಮಾಡಿದ ಅಂಥೇಳಿ ಯಜ್ಞಧ್ವಂಸೋ ಅಭವಚ್ಛೇತ್ಥಂ ಅಭವಚ್ಛೇತ್ಥಂ ದೇವಲೋಕೇ ಪ್ರಪಶ್ಯತಿ ರುದ್ರಸ್ಯನುಚಾರ ಇಷ್ಟ ವೀರಭದ್ರಿ ಕೃತ ನರ್ಧ ಮುನಿಯೇ ಹೀಗೆ ವಿಷ್ಣುವೆ ಮೊದಲಾದ ದೇವತೆಗಳು ನೋಡು ನೋಡುತ್ತಿದ್ದ ಹಾಗೆ ಅವರನ್ನು ತಿರಸ್ಕರಿಸಿ ವೀರಭದ್ರನೇ ಮೊದಲಾದ ಶಿವಗಣಗಳು ದಕ್ಷಯಜ್ಞವನ್ನು ಧ್ವಂಸ ಮಾಡಿದರು ಮುನೇ ನೀತಿ ಜ್ಞೇಯ ಶ್ರತಿ ಸ್ಮೃತಿ ಸುಸಂಥ ರುದ್ರೇ ರುಷ್ಟೇ ಕಥಂ ಲೋಕೆ ಸುಖಂಭತಿ ಸುಪ್ರಭಾವ ಈ ದೃಷ್ಟಾಂತದಿಂದ ಜಗತ್ಪ್ರಭು ಆಗಿರ್ತಕ್ಕಂಥ ರುದ್ರನು ಕೋಪಗೊಂಡರೆ ಎಂದಿಗೂ ಸುಖವಾಗುವುದಿಲ್ಲ ಎನ್ನತಕ್ಕಂಥ ಶ್ರುತಿ ಸ್ಮೃತಿ ಪ್ರಸಿದ್ಧವಾದ ಒಂದು ನೀತಿಯನ್ನು ತಿಳ್ಕೊಳ್ಬೋದು ತಥೋ ರುದ್ರಃ ಪ್ರಸನ್ನೋಭೂತ್ ಸ್ತುತಿ ತಾಂ ಪರಾಂ ವಿಜ್ಞಪ್ತಿಂ ಸಫಲಾಂಚಕ್ರೆ ಸರ್ವೇಷಾಂ ದೀನವತ್ಸರ ಆಮೇಲೆ ದಕ್ಷಿಣೆ ಮೊದಲಾದಂಥ ದೇವತೆಗಳು ರುದ್ರನನ್ನು ಸ್ತುತಿಸಲು ದೀನವತ್ಸಲ ಅಂತ ಅವನು ಪ್ರಸನ್ನನಾಗಿ ಅವರೆಲ್ಲರ ವಿಜ್ಞಾಪನೆಯನ್ನು ಸಫಲವಾಗಿ ಮಾಡಿದ ಪೂರ್ವವಚಕೃತ ಕೃಪಾಲತ್ವ ಮಹಾತ್ಮ ಶಂಕರೇಣ ಮಹೇಷೀನ ಲೀಲಾ ವಿಹಾರೀಣ ಅನೇಕ ಲೀಲಾಮಯನು ಮಹಾತ್ಮ ಶಂಕರನು ಮೊದಲನಂತ ದೇವತೆಗಳನ್ನೆಲ್ಲ ದೇವತೆಗಳಲ್ಲಿ ಕೃಪೆಯನ್ನು ತೋರಿಸಿದ ಜೀವಿತಸ್ತೇನ ದಕ್ಷೋಹಿ ತತ್ರ ಸರ್ವೇ ಹಿ ಪುನಃ ಸಕಾರಿ ತೋ ಶಂಕರೇಣ ಕೃಪಾಲ ಕೃಪಾಮಯನಾದ ಶಂಕರ ದಕ್ಷಬ್ರಹ್ಮನನ್ನು ಬದುಕಿಸಿದ ಮಿಕ್ಕವರನ್ನೆಲ್ಲ ಅನುಗ್ರಹಿಸಿ ತಿರುಗಿ ಆ ದಕ್ಷಣ ಯಜ್ಞವನ್ನು ಮಾಡಿಸಿದ ರುದ್ರಶ್ಚ ಪೂಜಿತತ್ರ ಸರ್ವೈರ್ ದೇವೈರ್ ವಿಶೇಷದ ಯಜ್ಞೇ ವಿಶ್ವಾದಿಭಿರ್ಭಕ್ತ ಸುಪ್ರಸನ್ನ ಆತ್ಮಭಿರ್ಮುನಿ ವಿಶ್ವೇ ದೇವತೆ ಆದ ದೇವತೆಗಳು ಆ ಯಜ್ಞದಲ್ಲಿ ಶಿವನನ್ನು ಪ್ರಸನ್ನವಾದ ಮನಸ್ಸಿಂದ ವಿಶೇಷವಾಗಿ ಪೂಜಿಸಿದರು ಸತೀ ದೇಹ ಸಮತ್ಪನ್ನ ಜ್ವಾಲುಖ ಲೋಕಸುಖಾವಹ ಪತಿತ ಪರ್ವತೆ ತತ್ರ ಪೂಜಿತ ಸುಖದಾಯಿನಿ ಯಜ್ಞಾಗ್ನಿಯಲ್ಲಿ ಬಿದ್ದು ದಯಿಸ್ತಾ ಇರ್ತಕ್ಕಂಥ ಸತೀ ದೇಹದಿಂದ ಹೊರ ಹೊರಟ ಅಗ್ನಿಜ್ವಾಲೆ ಅಲ್ಲಿನ ಒಂದು ಪರ್ವತದಲ್ಲಿ ಬಿತ್ತು ಸಮಸ್ತ ಲೋಕಕ್ಕೂಸುಕೊಂಡು ಉಂಟು ಮಾಡತಕ್ಕಂಥ ಜ್ವಾಲೆಯನ್ನು ದೇವತೆಗಳು ಭಕ್ತಿಯಿಂದ ಪೂಜಿಸಿದರು ಜ್ವಾಲಾಮುಖಿ ಇತಿ ಖ್ಯಾತ ಸರ್ವಕಾಮ ಫಲಪ್ರದಾ ಬಹು ಪರಮಾದೇವಿ ದರ್ಶನಾ ಪಾಪಹಾರಿಣಿ ಆ ಜ್ವಾಲೆಯು ಜ್ವಾಲಾಮುಖಿ ಅಂಥೇಳಿ ಪ್ರಸಿದ್ಧಳಾದಂಥ ಪರಮೇಶ್ವರಿ ಆದಳು ಆ ದೇವಿಯು ಸಕಲ ಇಷ್ಟಾರ್ಥಗಳನ್ನು ಕೊಡುವಳು ಕೇವಲ ದರ್ಶನದಲ್ಲೇ ಪಾಪವನ್ನು ನಾಶ ಮಾಡುವವಳು ಆಗಿದ್ದಾಳೆ ಜ್ವಾಲಾಮುಖಿ ದೇವಿ ಅಂತೇಳಿ ಅದು ಕತೆ ಕೆಲವು ಕಡೆ ನೋಡಿರುವುದು ಜ್ವಾಲಾಮುಖಿ ಮಂದಿರ ಅಂಥೇಳಿ ಜ್ವಾಲಾಮುಖಿ ದೇವಿ ಅಂತೇಳಿದರೆ ಹೀಗೆ ಆದಂಥದ್ದು ಆ ದಕ್ಷನ ಯಜ್ಞದಲ್ಲಿ ಯೋಗಾಗ್ನಿಯಲ್ಲಿ ಸತೀದೇವಿ ಶಿವಪತ್ನಿ ದಕ್ಷಪುತ್ರಿ ದಹಿಸಿದಾಳು ಯೋಗಾಗ್ನಿಯಲ್ಲಿ ಯ ಯಜ್ಞಿಯಲ್ಲಿ ಯಾಗ್ನಿಯಲ್ಲಿ ಅವಳ ಆ ಒಂದು ಜ್ವಾಲೆ ಅದರ ಒಂದು ಅದರ ಆ ಜ್ವಾಲೆ ಉರಿ ಉರಿದಾಗ ಜ್ವಾಲೆ ಸಮೀಪದ ಪರ್ವತದಲ್ಲೇ ಹೋಗಿ ಬಿತ್ತಂತೆ ಅದು ಜ್ವಾಲಾಮುಖಿಯಾಗಿ ಅವಳು ತೋರಿಕೊಂಡೇವಿ ಇದಾನಂ ಪೂಜ್ಯತೆ ಲೋಕೆ ಸರ್ವಕಾಮಫಲಾಪ್ತೆಯ ಸಂವಿಧಾಭಿರೇಕೋತ್ಸವಪುರಸ್ಸರ ಈಗಲೂ ಕೂಡ ಜನಗಳು ಆ ಜ್ವಾಲಾಮುಖಿ ದೇವಿಯನ್ನು ಸಕಲೇಷ್ಟಸಿದ್ಧಿಗೋಸ್ಕರವಾಗಿ ಅನೇಕ ವಿಧಿಗಳನ್ನು ಪೂಜಿಸಿ ಉತ್ಸವಗಳನ್ನು ಕೂಡ ಆಚರಿಸ್ತಾರೆ ತತಶ್ಚ ಸಾ ಸತೀದೇವಿ ಹಿಮಾಲಯ ಸುತಾಭವತ್ ತಸ ಪಾರ್ವತೀ ನಾಮ ಪ್ರಸಿದ್ಧಾ ಆಮೇಲೆ ಸತೀದೇವಿಯು ಹಿಮವಂತನ ಬುದ್ಧಿಯಾಗಿ ಜನಿಸಿದಳು ಆಗ ಆ ಪರ್ವತ ಪುತ್ರಿಗೆ ಪಾರ್ವತಿ ಅಂತೇಳಿ ಹೆಸರಾಯಿತು ತಸ ಪಾರ್ವತಿ ನಾಮ ಪ್ರಸಿದ್ಧ ಅಭವತ್ತು ಪರ್ವತ ರಾಜನ ಪುತ್ರಿಯಾಗಿ ಪಾರ್ವತಿ ಅಂತೇಳಿ ಸಹ ಪುನಶ್ಚ ಸಮ ಆರಾಧ್ಯ ಹಾಗೆ ನೋಡಿ ಸತಿ ಸಹಗಮನ ಅಂತೇಳಿ ಬಂದದ್ದು ಸತಿ ಅಂದರೆ ಅಲ್ಲಿ ಸತಿ ದಕ್ಷಪುತ್ರಿ ಸತಿ ಸತೀದೇವಿ ಯಜ್ಞಕ್ಕೆ ಹಾರಿ ತನ್ನ ಪ್ರಾಣವನ್ನು ಬಿಟ್ಲಲ್ಲ ಅಲ್ಲಿಂದ ಮೊದಲು ಸತಿ ಅಂತೇಳಿ ಪತ್ನಿಗೆ ಬಂತು ಹೆಸರು ಕೂಡ ಸತಿ ಅಂದರೆ ಅಸ್ಥಿ ಇತಿ ಸತಿ ಅಥವಾ ಸಾಧ್ವಿ ಅನ್ನತಕ್ಕಂಥ ಅರ್ಥ ಅಸ್ಥಿ ಅಂದರೆ ಇದ್ದಾಳೆ ಅಂತೇಳಿ ಸತಿ ಇರುವವಳು ಅಂತೇಳಿ ಸದಾ ಇರತಕ್ಕಂಥವ್ಳವಳು ಆದಿಶಕ್ತಿ ಶಾ ನಿತ್ಯಳು ಶಾಶ್ವತಳು ಸನಾತನಳು ಚಿರಂತನಳು ಅಂತೇಳಿ ಹೇಳತಕ್ಕಂಥ ಅರ್ಥ ಒಂದು ಇನ್ನೊಂದು ಸಾಧ್ವಿ ಪರಮ ಸಾಧ್ವಿ ಶಿರೋಮಣಿ ಅಂತೇಳಿ ಸತಿ ಅಂತೇಳಿದರೆ ಪತಿಭಕ್ತಿ ಪರಾಯಣೆ ಅಂಥೇಳಿ ಹಾಗೇ ಅವಳು ಪಾರ್ವತಿ ಆದ್ಲು ಆ ಪಾರ್ವತಿ ಕಠಿಣವಾದ ತಪಸ್ಸನ್ನಚರಿಸಿ ಪರಮೇಶ್ವರ ಪತಿಯಾಗಿ ಪಡೆದ ಸುನಶ್ಚ ಸರಾಧ್ಯ ಕಠಿನ್ ವೈ ತಮ ಪರಮೇಶ ಭರ್ತರ ಸುಪಾಶ್ರಿತತ್ಸವ ಸಾಮಖ್ಯಾತ ಯತ್ಪೃಷ್ಟೋಹಂ ಮುನೀಶ್ವರ ಯಿತ್ಸವೇಭ್ಯೋ ಮುಚ್ಚ ಸಂಶಯ ಇಲ್ಲೇ ನಾರದ ಮುನಿ ಈ ರೀತಿ ಆಗ ನೀನು ಹೇಳಿದ್ದೇನೆ ಈ ಆಖ್ಯಾನವನ್ನು ಕೇಳಿದರೆ ಸಕಲ ಪಾಪಗಳು ಕೂಡ ನಾಶ ಆಗ್ತವೆ ಇದರಲ್ಲಿ ಸಂಶಯ ಇಲ್ಲ ಅಂಥೇಳಿ ಬ್ರಹ್ಮ ಹೇಳ್ತಾನೆ ನಾರದನಿಗೆ ಇದೇ ಶ್ರೀ ಶಿವಮಹಾಪುರಾಣಿ ರುದ್ರ ಸಂಹಿತ ಆಯಾಮ್ ಸತೀಖಂಡೇ ಪ್ರಥಮೋಧ್ಯಾಯ ಇಲ್ಲಿಗೆ ಶಿವಪುರಾಣದಲ್ಲಿ ರುದ್ರ ಸಂಹಿತೆಯ ಎರಡನೇದಾದ ಸತೀಖಂಡದಲ್ಲಿ ಒಂದನೇ ಅಧ್ಯಾಯ ಮುಗಿಯಿತು ಮುಂದೆ ಎರಡನೇ ಅಧ್ಯಾಯವನ್ನು ಮುಂದೆ ನಾವು ನೋಡೋಣ ಇಲ್ಲಿ ನಾವು ಮುಖ್ಯವಾಗಿ ಒಂದನೇ ಅಧ್ಯಾಯದಲ್ಲಿ ಈ ಒಂದು ಕಥೆಯನ್ನು ನೋಡಿದ್ದೇವೆ ಇನ್ನು ಎರಡನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾಳೆ ದಿವಸ ನಾವು ನಿರ್ಗುಣ ಸ್ವರೂಪನಾಗಿರ್ತಕ್ಕಂಥ ಶಿವನ ಎರಡು ರೂಪಗಳು ನಿರ್ಗುಣ ಸ್ವರೂಪನಾದ ಶಿವನ ಎರಡು ರೂಪಗಳು ಎರಡು ವಿಧದ ರೂಪಗಳು ಆಮೇಲೆ ರುದ್ರಾದಿ ಮೂರು ರೂಪಗಳು ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಸುರ ಅಸುರ ನರ ಮುಂತಾದಂತಹ ಪ್ರಜೆಗಳ ಮತ್ತೆ ಪ್ರಜಾಪತಿಗಳ ಸೃಷ್ಟಿ ಸಂಧ್ಯೆಯ ಉತ್ಪತ್ತಿ ಮತ್ತೆ ಮದನನ ಅಂದರೆ ಕಾಮನ ಮನ್ಮಥನ ಉತ್ಪತ್ತಿ ಇವಿಷ್ಟು ಎರಡನೇ ಅಧ್ಯಾಯದ ಕಥಾವಸ್ತು ಅದನ್ನು ನಾಳೆ ದಿವಸ ನಾವು ಮುಂದಿನ ಇದರಲ್ಲಿ ನಾವು ನೋಡೋಣ ಹರೇರಾಮ ಓಂ ತತ್ಸ ಶಿವಾರ್ಪಣ